ಎಪ್ಪತ್ನಾಲ್ಕು ಖಂಡವು ಅಖಂಡವಾದರೆ ಗಾಗಿ ಅವರು ಹೊರಟುವುದ ಮೇಲೆ ಹೆಂಗಸರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು ಕಾತಿಯಾಯಿನಿಗೆ ಭಗವಾನರನ್ನು ಸರ್ವಜ್ಞರನ್ನು ಎಲ್ಲವರೂ ಒಪ್ಪು ಲೋಕ ಎಲ್ಲರೂ ಲೋಕವೇ ಒಪ್ಪಿತೆಂದು ಸಂತೋಷ ಮೈತ್ರಿಯಿಗೆ ಭಗವಾನರ ಸರ್ವಜ್ಞತ್ವವು ಪ್ರಕಟವಾಗಿ ಬಹಿರಂಗವಾಗುವ ದಿನವೂ ಬಂದಿತಲ್ಲ ಎಂಬುದು ಸಂತೋಷ ಆಲಂಬಿನಿಗೆ ತನ್ನ ಮಗನ ಲೋಕೋತ್ತರನಾದನೆಂದು ಮೈಯೆಲ್ಲ ಉಬ್ಬಿ ಹೋಗಿರುವ ಸಂತೋಷ ಆಕೆಗಂತೂ ಅದಷ್ಟು ಸಲ ಆನಂದಾಗ ಆನಂದದಿಂದ ಕಣ್ಣು ವದ್ದ ಆಯಿತು ಹೇಳಲಾಗದು ಇಬ್ಬರು ಬಂದು ನಮಸ್ಕಾರ ಮಾಡಿ ಕೈ ಹುಡಿದರು ಭಗವಾನರು ಏನೋ ಇರುವಂತಿದೆ ಏನು ಎಂದು ವಿಚಾರಿಸಿದರು ಜ್ಞಾನ ಸತದಲ್ಲಿ ನಡೆದುದು ಉಪನಿಷತ್ತು ಇದನ್ನು ಲಿಪಿಬದ್ಧ ಮಾಡಿ ಶಾಶ್ವತಗೊಳಿಸಲು ಅಪಣೆಯಾಗಬೇಕು ಎಂದರು ಭಗವಾನರು ಯೋಚಿಸಿ ಇದೊಂದು ಅಧ್ಯಾಯ ಹ್ಞೂ ಬರೆದಿರಿ ಆದರೆ ಇನ್ನೂ ಎರಡು ಅಧ್ಯಾಯ ಉಳಿದಿದೆ ಆಗಲಿ ಅದೂ ಸಕಾಲದಲ್ಲಿ ಆಗುವುದು ಅವಸರವಿಲ್ಲ ಎಂದರು ದೇವರಾತನಿಗೆ ಮಗನಿಗೆ ಸರ್ವಾಜ್ಞ ಸರ್ವಜ್ಞಾಭಿಷೇಕವಾದುದು ಎಲ್ಲೂ ಇಲ್ಲದ ಸಂತೋಷವನ್ನು ತಂದಿದೆ ಮನೆಗೆ ಬರುತ್ತಲೂ ಮಗ ಮಗನನ್ನು ತಪ್ಪಿಕೊಂಡು ಮುದ್ದಾಡಿ ಬಿಡುವಂತೆಕೊಂಡಿದ್ದನು ಆದರೆ ಗಾಗಿ ಪ್ರಸಂಗವೂ ಅಡ್ಡಿಯಾಯಿತು ಭಗವಾನರು ಆಕೆಯಡನೆ ಆಡಿದ ಪ್ರತಿಯೊಂದು ಮಾತು ಆ ವೃದ್ಧನಿಗೆ ತನ್ನನ್ನೇ ಕುರಿತು ಹೇಳುವಂತೆ ಭಾಸವಾಯಿತು ಈಗ ಮಗನ ಸಂಗಡ ಮಾತಾ ಏಕೋ ದಿಗಲಾಗುತ್ತದೆ ತಾನು ಶಾಕಲ್ಯನಂತೆ ದೇವತೆಗಳನ್ನು ಪ್ರತ್ಯೇಕ ಪ್ರತ್ಯೇಕವೆಂದು ಆರಾಧಿಸಿದವನು ಅಖಂಡ ಹೊಂದಿದೆ ಎಂದು ಶಾಸವು ಹೇಳುತ್ತಿದ್ದರು ಅದಕ್ಕೆ ಅಷ್ಟು ಗಮನವನ್ನು ಕೊಡದೆ ಖಂಡ ಖಂಡಗಳನ್ನೇ ಉಪಾಸನೆ ಮಾಡಿದವನು ಅಖಂಡೋಪಾಸಕನಾದ ಮಗನ ಹತ್ತಿರ ತಾನು ಮಾತನಾಡುವುದೆಂತೂ ಮಾತನಾಡುವಾಗ ಹೆಚ್ಚು ಕ್ರಮೆಯಾಗಿನ ತನಗೂ ಶಾಕಲ್ಯನಿಗೆ ಆದ ಹಾಗೆ ಆದರೂ ಶಾಕಲ್ಯಾದರೂ ಸದ್ಗತಿಯಾದ ಕೋರಿರುವುದಕ್ಕೆ ಗಾರ್ಗಿದ್ದಳು ತನಗೆ ಯಾರು ದೇವರಾತನ ಭ್ರಾಂತಿಗಳಿಗೆ ಕೊನೆ ಇಲ್ಲವಾಯಿತು ಏನೇನೋ ಊಹಿಸಿಕೊಂಡರು ಕೊನೆಗೆ ಎಲ್ಲರೂ ಹೊರಟು ಹೋಗಿ ತಾನು ಮಗ ಇಬ್ಬರೇ ಕುಳಿದಾಗ ಯತ್ನವಿಲ್ಲದೆ ಎಷ್ಟು ಹೆದರಿಕೆಯಾಗುತ್ತಿದ್ದರೂ ಮಗ ನೋಡದೆ ಮಾತನಾಡಿದರು ಏನಯ್ಯ ಹಾಗಾದರೆ ಖಂಡೋಪಾಸನೆಯಿಂದ ಪ್ರಯೋಜನವೇ ಇಲ್ಲವೇ ಭಗವಾನರು ಕೂಡಲೇ ವಿನಯವನ್ನು ಬಿಡದೆ ಗುರುವಿಗೆ ಪಾಠವನ್ನು ಒಪ್ಪಿಸುವ ಶಿಷ್ಯನಂತ ಹೇಳಿದರು ಖಂಡೋಪಾಸನೆ ಕಾಮ್ಯವಾದರೆ ಮಾತ್ರ ಕಾಮವಿಲ್ಲದೆ ಆ ವಸ್ತುವನ್ನು ಉಪಾಸನೆ ಮಾಡಿದಾಗ ಯಾವ ಕಾಮ್ಯವನ್ನು ಬೋಧಿಸುವುದು ಹಾಗಾದರೆ ಯಜ್ಞಯಾಗಾದಿಗಳಿಗೆಲ್ಲ ಯಜ್ಞಯಾಗಾದಿಗಳೆಲ್ಲ ಕಾಮ್ಯವೇ ಏನು ಅಲ್ಲದೆ ಇನ್ನೇನು ಬ್ರಾಹ್ಮಣನಾದರೆ ತನ್ನ ಆಸ್ತಿಯಾದ ದೇವಾನುಗ್ರಹ ಹೆಚ್ಚಲಿ ತಾನು ಮಾಡಿದ ಆಶೀರ್ವಾದಗಳು ಸಫಲವಾಗಲಿ ಎಂದು ಯಜ್ಞ ಯಜ್ಞ ಯಾಗಾದಿಗಳನ್ನು ಮಾಡುವನು ಇತರರಾದರೆ ತಮಗೆ ನೇರವಾಗಿ ಫಲವಾಗಲಿ ಎಂದು ಮಾಡುವರು ಹೀಗೆ ಪರಾರ್ಥ ಸ್ವಾರ್ಥಗಳೆರಡು ಇಲ್ಲವೇ ಇಲ್ಲದೆ ಯಜ್ಞ ಜಾಗಾದಿಗಳನ್ನು ಮಾಡುವವರು ಯಾರು ಏಕೆ ಮಾಡಬೇಕು ಹಾಗಾದರೆ ದೇವತೆಗಳು ಮನುಷ್ಯರು ಪರಸ್ಪರ ಭಾವಿಸುತ್ತಾ ಇಬ್ಬರೂ ಸುಖವಾಗಿರಬೇಕು ಎನ್ನುವರಲ್ಲ ನಿಜ ಆದರೆ ಆ ಸುಖವಾಗಿರುವುದು ಎಂದಿರಲ್ಲ ಅಲ್ಲಿದೆ ಮರ್ಮ ನೋಡು ನೋಡಿ ಸುಖವಾಗಿರುವುದು ಎಂದರೆ ಇಂದ್ರ ಪ್ರಪಂಚ ತಾನೆ ಇದು ರಾಜಾಧಿಕಾರಿಗಳಿಗೆ ಸಂಭಾವನೆ ಕೊಟ್ಟು ಅವರನ್ನು ದೊಡ್ಡವರನ್ನು ಮಾಡಿ ತಾನು ದೊಡ್ಡವನ್ನಾದಂತೆ ನಾವು ಬೇಕೆನ್ನಲಿ ಬೇರವಿನಲ್ಲಿ ಒಂದಲ್ಲ ಒಂದು ವಿಧವಾದ ಲೋಕದಲ್ಲಿ ನಡೆಯುತ್ತಲೇ ಇದೆ ಹಾಗಾದರೆ ಲೋಕೋದ್ಧಾರವೆನ್ನುವುದು ಏನು ಅದು ಬಾ ಭಾರೀ ಮಳೆ ಕರೆದಂತೆ ಖಂಡೋಪಾಸನೆಯ ತೋಟಕ್ಕೆ ನಾವು ನೀರುತ್ತಿದಂತೆ ಆದರೆ ಭಾರೀ ಮಳೆಯಾದರೆ ದೇಶವೆಲ್ಲ ತಳಿಯಿತು ಮಾತ್ರವಲ್ಲ ಕೆರೆ ನೀರು ಬಂತು ಹಾಗೆ ಅಖಂಡೋಪಾಸನೆಯಿಂದ ಆಗುವುದು ಅದು ಲೋಕೋದ್ಧಾರ ನಾವು ಖಂಡದಿಂದ ಅಖಂಡಕ್ಕೆ ಹೋಗುವುದು ಹೇಗೆ ನೀವು ತಿಳಿಯದವ ನೀವು ತಿಳಿಯದವರಂತೆ ನನ್ನನ್ನು ಕೇಳುತ್ತಿದ್ದೀರಿ ನಾನೇನು ಹೇಳಲಿ ಮನಸ್ಸಿನಲ್ಲಿ ಕಾಮ ಕಾಮವನ್ನಿಟ್ಟುಕೊಂಡು ಅಖಂಡೋಪಾಸನೆ ಮಾಡಿದರು ಅದು ಖಂಡೋಪಾಸನೆಯೇ ಕಾಮವಿಲ್ಲದೆ ಯಾವುದನ್ನು ಉಪಾಸನೆ ಮಾಡಿದರೂ ಅದು ಅಖಂಡೋಪಾಸನೆ ಅಥವಾ ನೀವು ಕೇಳಿದುದಕ್ಕೆ ನೇರವಾದ ಉತ್ತರ ಕೊಡಬೇಕೆಂದರೆ ಸ್ವಾರ್ಥವೇ ಕಾಮವು ಅವು ತನ್ನ ಮಟ್ಟಿಗೆ ಇರಬಹುದು ತನ್ನ ಕುಟುಂಬ ತನ್ನ ದೇಶ ತನ್ನ ಲೋಕ ಯಾವುದೇ ಆಗಲಿ ಕಾಮವು ಕಾಮವೇ ಆ ಕಾಮವು ಇರುವವರೆಗೂ ನೋಡುವುದಲ್ಲ ಬೇರೆ ಬೇರೆ ಆಗ ಎಲ್ಲವೂ ಖಂಡ ಖಂಡ ಅದನ್ನು ಬಿಟ್ಟರೆ ಮನೆಯನ್ನು ಮಾಡುವ ಗೋಡೆಗಳನ್ನು ಉರುಳಿಸಿದರೆ ಮನೆಯು ಹೋಗಿ ಬಯಲೇ ಆಗುವಂತೆ ಎಲ್ಲವೂ ಒಂದಾಗುವುದು ಆಗ ಪ್ರವಾಹವು ಬಂದು ಎಲ್ಲೆಲ್ಲೂ ನೀರು ನೀರು ಆಗುವಂತೆ ಖಂಡವು ಅಖಂಡವಾಗುವುದು ಮಗನ ಮಾತು ಕೇಳುತ್ತಿದ್ದರೆ ತಂದೆಗೆ ತಾನು ಕುಳಿತಿರುವ ಒಡೆಯಿಂದ ಯಾರೋ ತನ್ನನ್ನು ಹೊತ್ತುಕೊಂಡು ಹೋಗಿ ಯಾವುದೋ ಆಕಾಶ ಸಮುದ್ರದಲ್ಲಿ ಹಾಕಿದಂತೆ ಅಲ್ಲಿ ತಾನು ಎಂದಾಗ ತಾನು ಎಂದಾಗ ತುಂಬಿರುವ ಮಳಿಗೆಯಂತೆ ತಾನಿಲ್ಲದಿಂದಾಗ ಒಡೆದ ಮಳಿಗೆಯಂತೆ ತೋರುತ್ತದೆ ಎಲ್ಲೆಲ್ಲಿ ನೋಡಿದರೂ ಏನೋ ತುಂಬು ಏನೋ ಶೂನ್ಯ ಆದರೆ ಶೂನ್ಯವೂ ಇಲ್ಲದೆ ಶೂನ್ಯವಲ್ಲ ಇನ್ನೇನೋ ಇಲ್ಲವಾದ್ದರಿಂದ ತಾನು ಸಾ ತಾನೇ ಆಗಿರುವುದರಿಂದ ದೋರ್ವ ತುಂಬಿದ ಶೂನ್ಯ ಅಲ್ಲಿ ಏನೂ ಅರ್ಥವಾಗ ಏನೋ ಅರ್ಥವಾಗದು ಅರ್ಥವಾಗುವುದಿಲ್ಲವೇ ಅರ್ಥವೇನೋ ಅದು ತಿಳಿಯದಿದ್ದರೂ ಅರ್ಥವಾಗುವಂತಿದೆ ಅರ್ಥವೇ ತಾನಾದರೆ ಅರ್ಥವಾಯಿತು ಎನ್ನಬೇಕೆ ಅರ್ಥವಿಲ್ಲ ಎನ್ನಬೇಕೆ ಅರ್ಥವಾಗಲಿಲ್ಲ ಎನ್ನಬೇಕೆ ಅರ್ಥವಾಯಿತು ಎನ್ನಬೇಕೆ ಅರ್ಥವಾಗಲಿಲ್ಲ ಎನ್ನಬೇಕೆ ದೇವರಾತನಿಗೆ ಅದುವರೆಗೆ ಅಂತಹ ಅನುಭವ ಎಂದೂ ಆಗಿರಲಿಲ್ಲ ತಾನನ್ನು ಕಲ್ಲು ಸಕ್ಕರೆಯ ತುಂಡಾಗಿ ನೀರಿನಲ್ಲಿ ಬಿದ್ದಿರುವಂತೆ ಆ ತುಂಡು ಗಳಿಗೆ ಗಳಿಗೆ ಕರಿಗೆ ಹೋಗಿರುವ ಹೋಗುತ್ತಿರುವಂತೆ ಭಾಸವಾಗುತ್ತಿದೆ ತಾನು ಎಷ್ಟೋ ವರ್ಷಗಳಿಂದ ಸಾಧಿಸಿಕೊಂಡ ಅಷ್ಟೇ ಅಲ್ಲ ಮಳೆಗೆ ಸಿಕ್ಕಿದ ಹಸಿ ಇಟ್ಟಿಗೆಯಂತೆ ಕರಿಗೆ ಹೋಗುತ್ತಿದೆ ಎಂದು ದಿಗಲಾಗುತ್ತಿದೆ ಜೊತೆಯಲ್ಲಿಯೇ ಹೋಗಲಿ ಮಣ್ಣಿಗೆ ಮಣ್ಣು ಹಿಂದಿರುಗಿದರೆ ಯಾರಿಗೇನೂ ನಷ್ಟ ಎಂದು ಧೈರ್ಯವೂ ಇದೆ ಆದರೂ ಆ ಭೀತಿ ಧೈರ್ಯಗಳು ಯಾವುದೋ ಸಮುದ್ರದ ಮೇಲೆ ಹೇಳುವ ತಾನು ಆ ಸಮುದ್ರದ ಬುಡದಲ್ಲಿ ಮೇಲೆ ಕೆಳಗೆ ಹೊರಗೆ ಸುತ್ತಮುತ್ತಲೂ ಇರುವ ನೀರೇ ನೀರಾಗಿ ಚಲನವಲನವಿಲ್ಲದೆ ಘನವಾಗಿರುವಂತೆ ಭಾಸವಾಗುತ್ತಿದೆ ದೇವರಾತನು ಎಚ್ಚೆತನು ಅದೇ ಮರವೇಗೂ ನೋಡಿದ್ದುದು ಕನಸಲ್ಲ ಜಾಗೃತಂತೂ ಅಲ್ಲವೇ ಅಲ್ಲ ಕಣ್ಣು ಬಿಟ್ಟು ಬಿಟ್ಟಿದ್ದೇನೋ ಬಿಟ್ಟಿದ್ದನೋ ಬಿಟ್ಟಿದ್ದನೋ ಮುಚ್ಚಿದನೋ ಮುಚ್ಚಿದ್ದನೋ ಗೊತ್ತಿಲ್ಲ ಅಂತೂ ವಿಚಿತ್ರ ಅನುಭವವಾಯಿತು ನೆನಪು ಚೆನ್ನಾಗಿದೆ ಆ ಅನುಭವವೂ ಇರಲಿ ಎಂಬಂತಿದೆಯೇ ಹೊರತು ಬೇಡವೆನ್ನುವಂತಿಲ್ಲ ಥಟ್ಟನೆ ಒಂದು ಯೋಚನೆ ಹೊಡೆಯಿತು ಇದು ಈತನ ಸನ್ನಿಧಾನದಲ್ಲಿ ಇರುವುದರಿಂದ ಆದು ಎನ್ನಿಸಿತು ಇದನ್ನು ಪರೀಕ್ಷಿಸುವುದು ಈ ಅನುಭವ ಈತನ ಸಾನಿಧ್ಯದಿಂದಲೇ ಆಗಿದ್ದರೆ ನಾನು ಆಶ್ರಮ ನಾನು ಆಶ್ರಮಕ್ಕೆ ಹೋಗಿ ಈತನ ಜೊತೆಯಲ್ಲಿ ಇಡಬಹುದು ಇದ್ದು ಬಿಡಬಹುದು ಎಂದುಕೊಂಡನು ಭಗವಾನರು ಅಲ್ಲಿಯೇ ಇದ್ದರು ಆಚಾರ್ಯನಿಗೆ ಬಹಿರ್ಮುಖ ಸ್ಥಿತಿಯು ಸಂಪೂರ್ಣವಾಗಿ ಬಂದು ಸಂಧ್ಯಾಸ್ನಾನದ ಕಾಲ ಎನಿಸಿತು ಮಗನನ್ನು ಏನೆಯ ಸ್ನಾನ ಕೇಳೋಣವೇನು ಎಂದು ಕೇಳಿದರು ಆಗಬಹುದು ಎಂದು ಅವರೂ ಎದ್ದರು ಮರದೇ ನಾಳೆ ಅರಮನೆಗೆ ನಾವೇ ಹೋಗುವುದೋ ಅಥವಾ ಅವರು ಬರಲಿ ಎಂದು ಕಾದಿರುವುದೋ ಎಂದರು ಅವರು ಬಂದು ಕರೆದರೆ ಹೋಗುವುದು ಏನೋ ಸರ ಅವರು ಮಾಡಿದೋ ಸರಿ ಎಂದು ಇದ್ದರಾಯಿತು ಎಂದು ಉತ್ತರ ಬಂತು